ಇಪ್ಪತ್ತ್ಮೂರನೇ ಪದ್ಯ ತಾರತಮ್ಯ ಜ್ಞಾನ ಮುಕ್ತಿ ದ್ವಾರವೆನಿಪುದು ಭಕ್ತ ಜನರಿಗೆ ತೋರಿ ಪೇಳಿ ಸುಖಾಬ್ಧಿಯೊಳು ಲೋಲಾಡುವುದು ಬುಧರು ಕ್ರೂರಮಾನವರಿಗಿದು ಕರ್ಣಕಠೋರ ವೆನಿಪುದು ನಿತ್ಯದಲ್ಲಿ ಅಧಿಕಾರಿಗಳಿಗಿದ ನರಪುವುದು ದುಷ್ಟರಕಿಗಳ ಬಿಟ್ಟು ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಾ ಏತದ್ವಿ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ತಾರತಮ್ಯ ಜ್ಞಾನ ಅನ್ನೋದು ಮುಕ್ತಿಗೆ ದ್ವಾರ ಅಂದರೆ ಬಾಗಿಲಿದ್ದಂತೆ ಇದನ್ನ ಭಕ್ತ ಜನರಿಗೆ ಮಾತ್ರ ತಿಳಿಸಿ ಹೇಳಬೇಕು ಜ್ಞಾನಿಗಳಾದವರು ಇದನ್ನು ಕೇಳಿ ಆನಂದ ಸಾಗರದಲ್ಲಿ ಈಜಾಡ್ತಾರೆ ಇದು ಕ್ರೂರ ಮನುಷ್ಯರಿಗೆ ಅಥವಾ ಕುತರ್ಕಗಳನ್ನು ಮಾಡುವಂಥವರಿಗೆ ಹೇಳಿದರೆ ಕರ್ಣ ಕಠೋರ ಅಂತನ್ಸಂದರೆ ಅದರ ರುಚಿಯನ್ನು ಆಸ್ವಾದನ ಮಾಡಲಿಕ್ಕೆ ಅಶಕ್ತರವರು ಆದ್ದರಿಂದ ನಿತ್ಯದಲ್ಲಿ ಇದನ್ನು ಅಧಿಕಾರಾದಿಗಳಾದವ್ರಿಗೆ ಯಾರಿರ್ತಾರಲೋ ಅವರಿಗೆ ಮಾತ್ರನೇ ತಿಳಿಸ್ಬೇಕೇ ಹೊರತು ಎಲ್ಲರಿಗೂ ಅಲ್ಲ ಕುತರ್ಕವನ್ನ ಮಾಡುವಂಥವರಿಗೆ ಯಾವತ್ತೂ ಇದನ್ನು ಹೇಳಲಿಕ್ಕೆ ಹೋಗಬಾರ್ದು ಅಂತ ತಿಳಿಸ್ತಾರೆ ಶ್ರವಣ ಮಾಡೋದರಿಂದ ಏನಾಗುತ್ತೆ ಅಂದರೆ ಕೃಷ್ಣಾಮೃತ ಮಹಾರಾಣವದಲ್ಲಿ ಶ್ರವಣದ ಫಲವನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಶುತ್ವ ಧರ್ಮಂ ವಿಜಾನಾತಿ ಧರ್ಮದ ಬಗ್ಗೆ ಪರಿಜ್ಞಾನ ಬರತ್ತೆ ಶೃತ್ವ ತ್ಯಜತಿ ದುರ್ಮತಿ ಇದು ಇದುವರೆಗೆ ಏನಾದರೂ ದುಷ್ಕರ್ಮಗಳನ್ನು ಮಾಡ್ತಾಯಿದ್ರೆ ಅಥವಾ ಕೆಟ್ಟ ಬುದ್ಧಿಯನ್ನು ಮಾಡ್ತಾಯಿದ್ರೆ ತ್ಯಜತಿ ಅದನ್ನು ಬಿಟ್ಟುಬಿಡ್ತಾನೆ ದುರ್ಮತಿ ಕೆಟ್ಟ ಬುದ್ಧಿಯನ್ನು ಬಿಡ್ತಾನೆ ಶ್ರುತ್ವ ಜ್ಞಾನಂ ಅವಾಪ್ನೋತಿ ಶ್ರವಣ ಮಾಡೋದರಿಂದ ಅವನಿಗೆ ಜ್ಞಾನ ಅನ್ನೋದು ಸ್ಫುಟವಾಗತ್ತೆ ಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಶ್ರುತ್ವ ಮೋಕ್ಷಂಚಗಚ್ಚತಿ ಪರಂಪರೆಯಲ್ಲಿ ಮೋಕ್ಷವನ್ನೇ ಹೊಂದುತ್ತಾನೆ ಆದ್ದರಿಂದ ಈ ತಾರತಮ್ಯ ಈ ವಿಚಾರ ಅನ್ನೋದು ಮೋಕ್ಷಕ್ಕೆ ಅತ್ಯಂತ ಅವಶ್ಯಕ ಬಾಗಲಿದ್ದಂತೆ ದ್ವಾರ ಇದ್ದಂತೆ ಮುಮುಕ್ಷುಗಳಿಗೆ ಈ ಜ್ಞಾನ ಇಲ್ಲದೆ ಮೋಕ್ಷ ಅನ್ನೋದು ಇಲ್ಲೇ ಇಲ್ಲ ಬೇರೆಯವರು ಆಚರಣೆಯಲ್ಲಿ ಅನುಷ್ಠಾನ ಮಾಡಿದರೂ ಕೂಡ ಅದನ್ನು ಸಿದ್ಧಾಂತ ಅಂತ ಒಪ್ಪೋದಿಲ್ಲ ಉದಾಹರಣೆಗೆ ಬ್ಯಾಂಕಿನಲ್ಲಿ ಆಫೀಸರಿಗೆ ಕೊಟ್ಟಷ್ಟು ಸಂಬಳವನ್ನು ಕೆಳಗಿನ ದರ್ಜೆಯ ನೌಕರನಿಗೆ ಕೊಡೋದಿಲ್ಲ ಇನ್ನು ಜಡದಲ್ಲಿ ತಾರತಮ್ಯ ಹೇಳಬೇಕು ಅಂದರೆ ಬಂಗಾರ ಮತ್ತು ಹಿತ್ತಾಳೆ ಅಥವಾ ಕಂಬಿಣ ತಾಮ್ರ ಇದೆಲ್ಲವೂ ಲೋಹ ಆದರೂ ಕೂಡ ಬಂಗಾರದ ಬೆಲೆ ಹೆಚ್ಚು ಅದಕ್ಕಿಂತ ಹಿತ್ತಾಳೆ ಮೊದಲಾದ ಲೋಹಗಳ ಬೆಲೆ ಕಡಿಮೆ ಅದಕ್ಕಿಂತ ಕಬ್ಬಿಣದ ಬೆಲೆ ಇನ್ನೂ ಕಡಿಮೆ ಅಂದರೆ ತಾರತಮ್ಯ ಅನ್ನೋದು ಜಡದಲ್ಲೂ ಇದೆ ಚೇತನರಲ್ಲೂ ಇದೆ ಇದು ಅನುಭವ ಸಿದ್ಧಾದರೂ ಕೂಡ ಅದನ್ನು ಸಿದ್ಧಾಂತವಾಗಿ ಒಪ್ಪೋದಿಲ್ಲ ಸಮಾಜದ ಪ್ರತಿ ಪ್ರತಿ ಹಂತದಲ್ಲಿ ಕುಟುಂಬ ಜೀವನದಲ್ಲಿ ಈ ನೀಚೋಚ್ಚ ಭಾವ ಅಥವಾ ತಾರತಮ್ಯ ಅನ್ನೋದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಕಂಡಿರುವಂತಹ ವಿಷಯ ದೃಷ್ಟಾಂತ ಕೊಡಬೇಕು ಅಂತಾದರೆ ಮಗುವಿಗೆ ಹಾಕುವಷ್ಟು ಊಟವನ್ನು ದೊಡ್ಡವ್ರಿಗೆ ಹಾಕಿದರೆ ಅವರಿಗೆ ಸಾಕಾಗಲ್ಲ ದೊಡ್ಡವರಿಗೆ ಹಾಕುವಷ್ಟು ಊಟವನ್ನು ಮಗುವಿಗೆ ಹಾಕಿದರೆ ಮಾಡಲಿಕ್ಕೆ ಆಗಲ್ಲ ಆದ್ದರಿಂದ ಈ ತಾರತಮ್ಯ ಅನ್ನೋದು ಎಲ್ಲರ ಅನುಭವಕ್ಕೆ ಬಂದಿದ್ರೂ ಕೂಡ ಅದು ಸಿದ್ಧಾಂತ ಆಗಿ ಅವರು ಒಪ್ಪೋದಿಲ್ಲ ಪ್ರತಿಯೊಬ್ಬ ಜೀವರ ಸಾಮರ್ಥ್ಯವೂ ಕೂಡ ಭಿನ್ನ ಇರುತ್ತೆ ರೂಪ ಗುಣ ಸೌಂದರ್ಯ ಜ್ಞಾನ ಭಕ್ತಿ ಬಲ ಹೀಗೆ ಯಾವುದೇ ವಿಚಾರದಲ್ಲಿ ನೋಡಿದ್ರೂ ಅನಂತ ಜೀವರಾಶಿಗಳಲ್ಲಿ ಏಕ ರೀತಿ ಅನ್ನೋದು ಎಲ್ಲೂ ಇಲ್ಲ ಅದೇ ರೀತಿ ವೃಕ್ಷಾದಿಗಳಲ್ಲಿ ಎಲ್ಲ ವೃಕ್ಷಗಳ ಎಲೆ ಕೂಡ ಒಂದೇ ರೀತಿ ಇರಲ್ಲ ಒಂದೇ ವೃಕ್ಷದ ಎಲೆ ಎಲೆಗಳು ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ ಹೀಗೆ ಈ ವೈಲಕ್ಷಣ್ಯ ಅನ್ನೋದು ಅದು ಸ್ವರೂಪತಃ ಇರುವಂಥದ್ದು ಯಾವ ರೀತಿಯಿಂದಲೂ ಕೂಡ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ತ್ರಿವಿಧ ಜೀವರ ವೈವಿಧ್ಯ ಕೂಡ ಸ್ವಾಭಾವಿಕವಾಗಿರುವಂಥದ್ದು ಸ್ವರೂಪತಃ ತಮೋಯೋಗ್ಯರು ಯಾವತ್ತೂ ಸಾತ್ವಿಕರಾಗೋದೇ ಇಲ್ಲ ಅದೇ ರೀತಿಯಾಗಿ ಸಾತ್ವಿಕ ಚೇತನರು ತಮೋಜೀವರಂತೆ ಪಾಪಕರ್ಮಗಳನ್ನು ಮಾಡೋದು ಅವರಲ್ಲಿ ತಾಮಸಗುಣ ಪ್ರಾಚುರ್ಯ ಇದ್ದಾಗ ಅಥವಾ ಪ್ರಾರಬ್ಧ ಕರ್ಮನಿಮಿತ್ತ ನಿಮಿತ್ತ ಈ ರೀತಿಯಾಗಿದ್ದಂತೆ ಸ್ವಭಾವತಃ ಅವರು ಸತ್ವಗುಣ ಸಂಪನ್ನರಾಗ್ತಾರೆ ಕರ್ಮವಶದಿಂದನೋ ಶಾಪ ನಿಮಿತ್ತದಿಂದನೋ ಅಜ್ಞಾನಾದಿಗಳಿಂದ ಅಸುರಿಯ ಶಕ್ತಿಗಳ ಹೀಗೆ ಪಾಪಕರ್ಮಗಳು ಸಜ್ಜನರಿಂದ ಕೂಡ ನಡೆಯುವಂಥದ್ದು ಆ ಆವೇಶ ಅಥವಾ ಪ್ರಾರಬ್ಧ ಕರ್ಮ ಇದೆಲ್ಲ ತಾತ್ಕಾಲಿಕ ಅದ್ಯಾವುದೂ ಶಾಶ್ವತ ಅಲ್ಲ ಪ್ರಾರಬ್ಧ ಕರ್ಮ ಮುಗಿದಾಗ ಪಶ್ಚಾತ್ತಾಪದಿಂದ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡಿ ಮುಂದೆ ಈ ರೀತಿಯಾಗಿರ್ತಕ್ಕಂಥ ದುಷ್ಕರ್ಮಗಳು ನಡೆಯದೇ ಇದ್ದಂತೆ ರಕ್ಷಣೆ ಮಾಡುವಂಥ ಭಗವಂತನನ್ನು ಸಾತ್ವಿಕರು ಪ್ರಾರ್ಥನೆಯನ್ನು ಮಾಡಿ ಆ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಅದೇ ತಮೋಗುಣ ಹೊಂದಿರುವಂತಹ ಜೀವರು ಯಾಗ ದಾನ ತೀರ್ಥಕ್ಷೇತ್ರ ಯಾತ್ರೆ ಗುರು ಸೇವಾ ಇತ್ಯಾದಿ ಎಲ್ಲ ಸತ್ಕರ್ಮಗಳನ್ನು ಮಾಡ್ತಾರೆ ಈ ಕರ್ಮದಿಂದನೇ ಅವರನ್ನು ಸಾತ್ವಿಕರು ಅಂತ ನಿರ್ಧಾರ ಮಾಡಲಿಕ್ಕಾಗಲ್ಲ ಆ ಸತ್ವಗುಣ ಅನ್ನೋದು ಅವರಲ್ಲಿ ಅತ್ಯಂತ ಕನಿಷ್ಠವಾಗಿ ಇರತ್ತೆ ಎಲ್ಲಿ ತನಕ ಸತ್ವಗುಣ ಅನ್ನೋದು ಅವರಲ್ಲಿ ಇರುತ್ತೋ ಆಗ ಕೆಲವೊಂದು ಸತ್ಕರ್ಮಗಳು ಕೂಡ ನಡೆಯುವಂಥದ್ದು ಆ ಪುಣ್ಯಕರ್ಮಗಳ ಹಿನ್ನೆಲೆಯಲ್ಲಿ ಅವರಿಗೆ ದುರಾಗ್ರಹ ಅಹಂಕಾರ ಅಹಂಕರ್ತೃತ್ವ ನಾನೇ ಕರ್ಮಗಳನ್ನು ಮಾಡಿದೆ ಈ ರೀತಿಯಾಗಿ ದುರುದ್ದೇಶದಿಂದಲೇ ಅವರು ಮಾಡ್ತಾರೆ ಮತ್ತು ಸಾತ್ವಿಕರಿಗೆ ಇರುವಂತೆ ಪಶ್ಚಾತ್ತಾಪ ಬುದ್ಧಿಯವರಿಗೆ ಯಾವತ್ತು ಬರೋದೇ ಇಲ್ಲ ಯಾಕಂದರೆ ಸ್ವರೂಪತಃ ಅವರು ತಾಮಸ ಸ್ವಭಾವದಿಂದ ಇರ್ತಾರೆ ಭಗವಂತನ ದ್ವೇಷ ಭಗವತ್ ಭಕ್ತರ ದ್ವೇಷದಿಂದಲೇ ಅವರ ಎಲ್ಲ ಪುಣ್ಯ ಕಾರ್ಯಗಳು ಕೂಡ ನಡೆಯುತ್ತೆ ಆದ್ದರಿಂದ ಈ ತಾರತಮ್ಯ ವಿಚಾರ ಏನಿದೆ ಇದು ಅತ್ಯಂತ ಗಹನವಾಗಿರ್ತಕ್ಕಂಥ ಕಠಿಣ ಪ್ರಮೇಯ ಕೇವಲ ಮುಕ್ತಿಯೋಗ್ಯ ಚೇತನ್ರಿಗೆ ಮಾತ್ರ ತಿಳಿಯುವಂಥದ್ದು ಅನ್ಯರಾಗಿರ್ತಕ್ಕಂತಹ ಕ್ರೂರರು ದುರಾಗ್ರಹಿಗಳಾಗಿರುವಂತಹ ಕಪಟ ಸ್ವಭಾವವನ್ನು ಹೊಂದಿರುವಂತಹ ಜೀವರಿಗೆ ಇದ್ಯಾವತ್ತೂ ಕೂಡ ರುಚಿಸೋದಿಲ್ಲ ಅವರು ಪ್ರಯತ್ನ ಮಾಡಿದರೂ ಕೂಡ ಸ್ವರೂಪ ಪ್ರತಿಬಂಧಕದ ನಿಮಿತ್ತ ಅವರದನ್ನು ಒಪ್ಪೋದಿಲ್ಲ ಜೀವರಲ್ಲಿ ತಾರತಮ್ಯ ಇದೆ ಅನ್ನೋ ವಿಷಯ ಅವರಿಗೆ ಕರ್ಣ ಕಠೋರ ಕೇಳಲಿಕ್ಕೆ ಕಷ್ಟ ಆಗ್ತಾ ಇರ್ತೆ ಜೀವರಲ್ಲಿ ಸಮಾನ ಈಶನಲ್ಲಿ ಐಕ್ಯ ಇದನ್ನೇ ಅನುಮೋದನೆ ಮಾಡುವಂತಹ ಜೀವರವರು ತಾಮಸ ಸ್ವಭಾವ ಇರುವಂಥವರು ಆದ್ದರಿಂದ ಈ ತಾರತಮ್ಯದ ರಹಸ್ಯ ಪ್ರಮೇಯಗಳನ್ನು ಕೇವಲ ಭಗವದ್ ಭಕ್ತರಿಗೆ ಮಾತ್ರ ಹೇಳಬೇಕು ಅಂತ ದಾಸರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಇದನ್ನು ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ ಫಲ ಅನ್ನೋದು ಏನೂ ಇಲ್ಲ ನಿಷ್ಪ್ರಯೋಜಕ ಆಗ್ತಾ ವ್ಯರ್ಥ ಆಗ್ತಾ ಇದೆ ಅವರಿಗೆ ಇದನ್ನು ಯಾವತ್ತೂ ಕೂಡ ಉಪದೇಶವನ್ನು ಮಾಡಬೇಡ ಅಂತ ಅದನ್ನು ದಾಸರು ಹೇಳ್ತಾರೆ ಕ್ರೂರಮಾನವರೆಗಿದು ಕರ್ಣ ಕಠೋಹರವೆನಪುದು ನಿತ್ಯದಲ್ಲಿ ಅಧಿಕಾರಿಗಳಿಗಿದ ನರಪುವುದು ಬಿಟ್ಟು ಆದ್ದರಿಂದ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ಮಾತ್ರ ಇದನ್ನು ಉಪದೇಶ ಮಾಡಬೇಕೆ ಹೊರತು ಕುತರ್ಕಗಳನ್ನು ಮಾಡುವಂಥವರಿಗೆ ಎಂದೂ ಉಪದೇಶ ಮಾಡಬೇಡ್ರಿ ಅಂತ ಮಾರ್ಗದರ್ಶನವನ್ನು ಮಾಡ್ತಾರೆ